ನಮಸ್ಕಾರ ನಾನು ವಿಶ್ವಾಸ್ ನನ್ನ ಜೊತೆ ಹರಿಪ್ರಸಾದ್ನ ಹಾಯ್ ಹರಿ ನಮಸ್ಕಾರ ವಿಶ್ವಾಸ ಇವತ್ತು ನಾವು ಉಳಿದವರು ಕಂಡಂತೆ ಫಿಲ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ ಸೊ ಹೇಳಿ ಹ್ಞೂ ಉಳಿದವರು ಕಂಡಂತೆ ಹ್ಞೂ ಹೌದು ಕನ್ನಡ ಇಂಡಸ್ಟ್ರೀಲಿ ಉಳಿದವರು ಕಂಡಂತೆ ನಿಜವಾಗ್ಲೂ ಪಾತ್ ಬ್ರೇಕಿಂಗ್ ಸಿನಿಮಾನೇ ಯಾಕೆ ಹ್ಞೂ ಯಾಕಂದರೆ ಈಗ ನಮ್ಮ ಸಾಮಾನ್ಯವಾಗಿ ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋ ರೀತಿ ಇಲ್ಲ ಪ್ರೆಸೆಂಟ್ ಮಾಡೋ ರೀತಿ ಲೀನಿಯರ್ ಆಗಿರುತ್ತೆ ಲಾನ್ ಲೀನಿಯರಲ್ಲೂ ಇರುತ್ತೆ ಹೌದು ಲೀನಿಯರ್ ಅಂದರೆ ನನಗಿವಾಗ ಒಂದು ಕತೆ ಸ್ಟಾರ್ಟಿಂಗ್ ಪಾಯಿಂಟು ಮಿಡಿಲ್ ಪಾಯಿಂಟು ಎಂಡ್ ಪಾಯಿಂಟ್ ಅಂತಿರುತ್ತೆ ಅದೇ ಆರ್ಡ್ರಲ್ಲಿ ಅದೇ ಆರ್ಡ್ರಲ್ಲಿರುತ್ತೆ ಸಾಮಾನ್ಯವಾಗಿ ತುಂಬಾ ಸಿನಿಮಾಗಳು ಅದೇ ಆರ್ಡರ್ ಇರುತ್ತೆ ಹಾಗೆ ಫಸ್ಟ್ ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ ಹೀರೋಯಿನ್ ಇಂಟ್ರೊಡಕ್ಷನ್ ಆಗುತ್ತೆ ಅವರಿಬ್ರು ಮಧ್ಯೆ ಲವ್ ಆಗುತ್ತೆ ಆಮೇಲೆ ಫೈಟಿಂಗು ಫ್ಯಾಮಿಲಿ ಅವರು ಪರಿಚಯ ಆಗ್ತಾರೆ ಆಮೇಲೆ ವಿಲನ್ ಪರಿಚಯ ಆಗ್ತಾರೆ ಹುಡುಗ ಹುಡುಗಿಗೇನೋ ಮನಸ್ತಪ ಬರುತ್ತೆ ಪುನಃ ಒಂದ್ ಆಗ್ತಾರೆ ಆಮೇಲೆ ವಿಲನ್ಮಾ ಕ್ಲೋಸ್ ಆದ್ರೆ ಈ ಉಳಿದವರು ಕಂಡಂತೆ ಹೌದು ನನ್ಗೆ ಅದು ತೀರಾ ಏನು ತೀರಾ ಏನು ಎಕ್ಸೈಟಿಂಗ್ ಆಗಿರೋ ಸಿನಿಮಾ ಅಂತ ನನಗೆ ನನ್ನ ನನ್ಗಿನ್ ಖುಷಿ ಬೇರೆ ಎಕ್ಸೈಟ್ಮೆಂಟ್ ಬೇಕು ಖುಷಿ ಏನಕ್ಕಾಗಿದ್ದು ಅಂದ್ರೆ ಉಳಿದವರು ಕಂಡಂತೆ ಅನ್ನೋ ಒಂದು ಆ ತರದೊಂದು ಸಿನಿಮಾ ಆತರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕನ್ನಡದಲ್ಲಿ ಆಯ್ತು ನನ್ನ ಪ್ರಕಾರ ಯಾವುದೇ ಆರ್ಟ್ಫಾರ್ಮ್ಗೆ ಆ ಅಕಾಡೆಮಿಕ್ ಪಠ್ಯ ಅನ್ನೋದಿರೋದಿಲ್ಲ ನಾವು ಅದನ್ನು ರೂಪಿಸ್ಕೋತೀವಿ ನಮ್ಗೆ ಹೇಗ್ಬೇಕಾಗೆ ಉಳಿದವರು ಕಂಡಂತೆ ನನ್ಗೆ ಏನಕ್ಕೆ ಇಷ್ಟ ಆಗಿದ್ದು ಅಂದ್ರೆ ಒಂದು ಅವನು ಸ್ಟೋರಿಗೆ ರಕ್ಷಿತ್ ಶೆಟ್ಟಿ ಡೈರೆಕ್ಟರ್ ಅಪ್ರೋಚ್ ಮಾಡಿರೋ ರೀತಿ ತುಂಬಾ ವಿಭಿನ್ನವಾಗಿದೆ ರೋಶಮನ್ ಸಿನಿಮಾ ಸ್ಟೋರಿ ವಿಭಿನ್ನವಾಗಿ ಶುರು ಆಗುತ್ತೆ ಅದ್ರಲ್ಲೂ ಸುಮಾರು ಜನ ಅವರವ್ರಿಗೆ ಬೇಕಾಗಿರೋ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾರೆ ಅಂದ್ರೆ ಒಂದ್ ಕೊಲೆ ನಡೆದಿರೋದನ್ನ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಹೇಳ್ತಾರೆ ಉಳಿದವರು ಕಂಡಂತೇನೂ ಅದೇ ಲೈನ್ ತಗೋತಾರೆ ಕತೆ ಅನ್ನೋ ರೂಪ ಕತೆ ರೂಪ ಅದೇ ಅದೇ ಕಿವಿ ಬಾಯ ಎಲ್ಲಾ ಇರುತ್ತೆ ನಾನು ಫಸ್ಟ್ ಕಣ್ಣಿಂದ ನಮ್ಮ ಸಿನಿಮಾಗಳು ಕಣ್ಣಿಂದ ಶುರು ಮಾಡಿ ಕಾಲಿಗೆ ಹೆಣ್ಮಾಡೋರು ನಾವು ಕಾಲಿಂದ ಶುರು ಮಾಡಿ ಆಮೇಲೆ ನಾನು ಕಣ್ಣಿಗೆ ಹೋಗ್ತೀನಿ ಆಮೇಲೆ ಹೊಟ್ಟಾಗಿ ಬರ್ತೀನಿ ಆಮೇಲೆ ಬೆಂದು ತೋರಿಸ್ತೀನಿ ಅದು ಸಾಧ್ಯ ಆಗೋದು ಸ್ಕ್ರೀನ್ಪ್ಲೇಯಿಂದ ಅಂತ ಅನ್ನಿಸ್ತು ಕರೆಕ್ಟ್ ಹಾಂ ಉಳಿದವರು ಕಂಡಂತೇಳಿ ಒಂದು ಸ್ಕ್ರೀನ್ಪ್ಲೇ ಎಂಜಾಯ್ ಅಂದರೆ ಸ್ಕ್ರೀನ್ಪ್ಲೇ ಮಜಾ ಮಾಡಿದೆ ಅಂದರೆ ಅದ್ರಿಂದ ಅರ್ಧ ಸೆಳೆಯುತ್ತೆ ನೋಡಿದಾಗ ಇವ್ರು ಎಷ್ಟೊಂದು ಯಾರೋ ಇದು ಓಮ್ ಫಿಲ್ಮು ಇಲ್ಲ ಉಗ್ರಂ ಫಿಲ್ಮು ಆತುಮ್ ಡಿಶುಮ್ ಅನ್ನೋದಿರುತ್ತೆ ಇರೋದಿಲ್ಲ ಅಲ್ಲಿ ಆ ಉದ್ದೇಶ ಏನು ಅಂದ್ರೆ ಅವನ್ ಅವನ್ ಏನ್ ಹೇಳ್ಬೇಕಾಗಿರತ್ತೆ ಅದನ್ನ ಹೇಳಿ ಮುಗಿಸಿರ್ತಾನೆ ಅದಕ್ಕೆ ನೀನು ವಿಜುವಲ್ ತೋರ್ಸ್ಬೇಕು ಅಂತ ಕೆಲವೊಂದ್ಸರಿ ಬೇಕಾಗಿರಲ್ಲ ಅದೊಳೆ ಎ ಬಿ ಸಿ ಡಿ ತಿದ್ದಂಗ್ ಆಗ್ಬಿಡುತ್ತೆ ಆಡಿಯನ್ಸ್ ತಿದ್ದೆ ಅದು ಆಡಿಯನ್ಸ್ ಬಿಡುವುದು ಅವಶ್ಯಕತೆ ಇಲ್ವನೋ ಅಂತ ನನಗೆ ಮೇಜರ್ ಆಗಿ ನನ್ಗೆ ಉಳಿದವರು ಕಂಡಂತ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ ನಂಗೂ ಅಷ್ಟೇ ಸ್ಕ್ರೀನ್ ಪ್ಲೇ ತೆಗ್ದು ನಿಂಗೆ ಲೀನಿಯರ್ ಆಗಿಟ್ಬಿಟ್ರೆ ಅದು ಮಾಮೂಲಿ ಅಂತ ಹೇಳ್ಬೋದು ಸರಿ ಎ ಆರ್ ಎಮ್ ಒಂದ್ಸರಿ ಇದನ್ನೇ ಬೇರೆ ರೀತಿ ಯಾರೋ ಕೇಳಿದ್ರಂತ ಒಂದು ಚೆನ್ನಾಗಿ ಸರಿಗ ಬಾದಾನಿ ಸಹ ನೂರ್ ಸಿಟ್ಟು ಬಿಟ್ಟಿದ್ದಾರೆ ಅದ್ರಲ್ಲಿ ಎಷ್ಟು ಸಾವಿರ ಟ್ಯೂನ್ ಎಷ್ಟು ಲಕ್ಷ ಟ್ಯೂನ್ಗಳಾಗ್ಬಿಟ್ಟಿದಾವೆ ಎಲ್ಲ ನಾನೇನೋ ಒಂದು ಮಾಡಿದ್ದು ಅದರಲ್ಲಿ ಏನೋ ಇನ್ಫ್ಲುಯೆಸ್ ಆದ್ರೆ ಅದೇನೋ ಅದು ತಪ್ಪಲ್ಲ ಹೌದು ಇನ್ಫ್ಲೂಯೆನ್ಸ್ ಆಗೋದಿಲ್ಲ ಇನ್ಸ್ಪೈರ್ ಆಗೋದ್ ತಪ್ಪಲ್ಲ ಇನ್ಸ್ಪೈರ್ ಆಗ್ಬಿಟ್ರೆ ನನ್ಗೆ ಎಷ್ಟು ಕೆಡ್ದಾಗ ತೋರಿಸ್ತೀನಿ ಅನ್ನೋದು ತಪ್ಪಾಗ್ಬಿಡುತ್ತೆ ಅಂತ ಅವಾಗ ಅನ್ಕಂಡ್ ನಾವು ಅದನ್ನೇ ಎಷ್ಟು ಚೆನ್ನಾಗಿ ತೋರಿಸ್ತೀವಿ ಎಷ್ಟ್ ಹೆಲ್ದಿ ಆಗಿ ತೋರಿಸ್ತೀವಿ ಮತ್ತೆ ಎಷ್ಟು ಅಪೀಲಿಂಗ್ ಆಗಿರ್ಬೇಕು ಅಪೀಲಿಂಗ್ ಇಂಪಾರ್ಟೆಂಟ್ ನಾವೆಷ್ಟು ಅಪೀಲ್ ಮಾಡಕ್ ಸಾಧ್ಯ ಖಂಡಿತವಾಗ್ಲೂ ಅದರಿಂದಾನೇ ಆಗಿರೋದು ಕಿಲ್ ಬಿಲ್ ನೋಡಿರ್ತೀನಿ ಮತ್ತೆ ನೋಡಿದಾಗ ಮತ್ತೆ ಮತ್ತೆ ಇನ್ನೊಂದು ಅವನು ನೋಡು ಅಷ್ಟೊಂದು ಗೊತ್ತು ಈಗ ಮಾಮೂಲಿ ಆಡಿಯನ್ಸ್ ಅನ್ನೋದಕ್ಕಿಂತ ಅವ್ನ್ಗೆ ಸಿನಿಮಾ ನೋಡೋ ಆಡಿಯನ್ಸು ಇರ್ತಾರೆ ಅವರು ನನ್ನ ಸಿನಿಮಾಗಳು ನೋಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಇದನ್ನ ರಿಲೇಟ್ ಮಾಡ್ಕೋತಾರೆ ಅಂತ ಗೊತ್ತಲ್ಲ ಅಷ್ಟು ಗೊತ್ತಿದ್ನು ಹಾಕಿದಾನೆ ಅಂದ್ರೆ ಅವನು ಅದಕ್ಕೆ ಫ್ಯಾನ್ ಇಲ್ಲ ಅದಕ್ಕೆ ಅವನಿಂಗ್ ಏನೋ ಇನ್ನೊಂದು ಇದ್ದು ಈ ಉಳಿದವರು ಕಂಡಂತೆ ಏನೇಕ್ ಅಷ್ಟೊಂದು ಚೆನ್ನಾಗಿ ಮಾಡಕ್ ಸಾಧ್ಯ ಆಯ್ತು ಅಂತ ಆಲ್ ಅವನ್ ನೋಡಿದ ಅವ್ ಹಿಂದಿ ಸಿನಿಮಾನು ನೋಡಿದ ಕನ್ನಡ ಸಿನಿಮಾನು ನೋಡಿದ ಮತ್ತೆ ಅವನು ಯಾವುದೋ ಡೆಲ್ಲಿಲ್ಲ ದುಬೈಲಿ ಇಲ್ಲ ಧಾರವಾಡ ನಡೆಯುವಂಥ ಸ್ಟೋರಿ ಮಾಡಲಿಲ್ಲ ಅವ್ನು ಫಸ್ಟ್ ಅವ್ನು ಚೆನ್ನಾಗಿ ತಿಳ್ಕೊಂಡಿದ್ದೇನು ಸಬ್ಜೆಕ್ಟು ಮಂಗ್ಳೂರ್ದು ಅಲ್ಲಿ ಹೆಂಗ್ ನಡಿಯುತ್ತೆ ಏನು ಅವನು ಅಲ್ಲಿ ಅವನು ಸ್ವಂತಿಕೆ ಇಟ್ಕೊಂಡು ಫಸ್ಟ್ ಟ್ರೈ ಮಾಡಿದ ಅದು ತಿ ನಿಜವ್ ಇರ್ತೀನಿ ರಕ್ಷಿತ್ ಶೆಟ್ಟಿಗೆ ಸಿನಿಮಾದಲ್ಲಿ ಅದು ಸಿಕ್ಕಾಡಕ್ಕೆ ರೆಸ್ಪಾಂಡ್ ಮತ್ತೆ ಇನ್ನೊಂದು ಇದ್ರದ್ದು ಇನ್ನೊಂದು ಮಸ್ತ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಯಾರೋ ಮಾಡಿರ್ದು ಸಿಂಕ್ ಸೌಂಡು ಅವಾಗ ಇಷ್ಟು ಸ್ಟೂಡಿಯೋ ಹೋಗಿ ತಿರುಗಾ ರೆಕಾರ್ಡ್ ಮಾಡ್ತಿದ್ದು ಬಟ್ ಸೀರಿಯಸ್ಲಿ ಅದ್ ಯಾಕೆ ಹಂಗ ಮಾಡ್ತಾರೆ ಇನ್ಸ್ಪಿರೇಷನ್ ಅಂತ ಹೇಳಿದಾಗ ಸುಮಾರು ಇರ್ಬೋದು ಅಂತ ಅನ್ಸಲ್ಲ ಇನ್ಸ್ಪಿರೇಷನ್ ಗಳಲ್ಲ ಕಿಲ್ ಬಿಲ್ದಾಗ್ಲಿ ಅಥವಾ ಯಾವ್ದು ಫೋರ್ಸ್ಫುಲ್ ಅಂತ ಫಿಲ್ ನೋಡಿದ್ರೆ ಮಾತ್ರ ಅದ್ ಗೊತ್ತಾಗತ್ತೆ ಇದು ಈ ಫಿಲ್ದು ಪರ್ಟಿಕ್ಯುಲರ್ ಅಥವಾ ನಿಂತನಕ್ಕೆ ಅಳವಡಿಸಿಕೊಂಡು ಇವಾಗ ಅವ್ನ್ ಏನಾಗಿದೆ ಅಂದ್ರೆ ಅದನ್ನೇ ಹೇಳಿದ ಅವ್ನ್ ಅವನ ಒಂದ್ ಸ್ವಂತಿಕೇನ ಅಂದ್ರೆ ಅವ್ನ್ ಮಂಗ್ಳೂರು ಇದನ್ನ ಇಟ್ಕೊಂಬಿಟ ಸೊ ಅವನೇನ್ ಮಾಡ್ದ ಅದೊಂದ್ರಲ್ಲಿ ಅವನು ಕಮ್ಮಿ ಕೆಲಸ ಮಾಡ್ಬೇಕಾಯ್ತು ಅವನ್ಗೆ ತಲೆನಾಯ್ತು ಇವಾಗ ಇದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಟ್ಟ ಬೇರೆದ್ರನ್ನೆಲ್ಲ ಹುಡುಕೊಂಡು ಹೋಗೋಣ ಹುಡುಕೊಂಡು ಹೋಗೋಣ ಅಂತ ಆಯ್ತು ಅದೇ ಇನ್ಸ್ಪಿರೇಷನ್ ಯಾವತ್ತು ಹೆಲ್ದಿ ಎಲ್ಲ ಒಳ್ಳೆ ರೀತಿಲಿ ಮತ್ತೆ ಹೌದು ನೀನ್ ಹೇಳ್ದಂಗೆ ಆ ಬ್ಯಾಂಕ್ ಬ್ಯಾಂಗ್ ಹಿಂಗನ್ಸುತ್ತೆ ಆಮೇಲೆ ಇದನ್ಸುತ್ತೆ ಮತ್ತೆ ಆ ಕತೆನೆ ತೀರ ಅವ್ನು ರೋಷ ಮಂತ್ರನೇ ಕಟ್ಟಿದಾನೆ ಅದೆಲ್ಲಾರ್ಗು ಗೊತ್ತಾಗತ್ತೆ ಅದೇ ನಂಗೆ ಎಲ್ಲನು ಇಲ್ಲ ಅದೊಂದು ಪಾಯಿಂಟ್ ಇನ್ನೊಂದ್ರೆ ಸ್ಕ್ರೀನ್ ಪ್ಲೇ ಮತ್ತೆ ನಂಗೆ ಸುಮಾರು ಜನಕ್ಕೆ ಹೇಳ್ತೀನಿ ಮೈ ನೇಮ್ ಇಸ್ ಹರಿಪ್ರಸಾದ್ ಅನ್ನೋದಕ್ಕಿಂತ ಐ ಎಂ ಹರಿಪ್ರಸಾದ್ ಅಂದ್ರೆ ವ್ಯತ್ಯಾಸ ಬಂದ್ಬಿಡುತ್ತೆಲ್ಲಾ ಇದ್ರಲ್ಲೂನು ಇದಾಗ್ತಾ ಹೋಗುತ್ತೆ ಅಳ್ ಅಡಿಸ್ಕೊತಾ ಹೋಗ್ತಿವಿ ನಾನು ಹಂಗಾಗಿ ದರ್ ಇಸ್ ಯಾ ದರ್ ಇಸ್ ನತಿಂಗ್ ಸ್ಪೆಷಲ್ ನಾನು ಕೂರಿಸ್ಕೊಂಡು ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದು ನಾಡಿದ್ದಾನೆ ನೀನೇ ಆದ್ರೂ ಯಾರಾದ್ರೂ ಮಾತಾಡ್ಬೋದು ಇಲ್ಲ ರಕ್ಷಿತ್ ಶೆಟ್ಟಿ ಕೂತ್ಕೊಂಡ್ ಮಾತಾಡಿದಾಗೂ ಪ್ರಾಬಲಿ ನಾನ್ ಹೇಳೋದು ನೀನ್ ಹೇಳುದು ಅವ್ನು ಹೇಳೋದು ಒಂದೇ ಇರುತ್ತೆ ಅವ್ನು ಬೇರೆ ರೀತಿ ಹೇಳ್ತಾನೆ ಉಳಿದವರು ಕಂಡಂತೂನ್ ಬೈ ಅದರ್ಸ್ ಅಂತ ನಾನ್ ಕೂತ್ಕೊಂಡ್ರೂ ಯಾರ ಇದು ಯಾರ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು ಅನ್ನೋದನ್ನ ಬೇಕಾದ್ರೆ ನಾನೇ ಡಿಸೈಡ್ ಮಾಡ್ಕೊತೀನಿ ಗೊತ್ತಾಗಲಿಲ್ಲ ಎರಡ್ ಸದಿ ನೋಡಿದಾಗ ಅನ್ಸುತ್ತಲ್ವಾ ಈಗ ಅವ್ನು ಹೇಳಿದ್ ಫಸ್ಟ್ ನಾವು ಏನ್ ನೋಡಿದ್ವಿ ಅದೇ ನಿಜ ಆಗ್ಬೇಕು ಅಂತ ಹೇಳಿದ್ ಹಾಲು ಕತೆ ಯಾರಿಗೆ ಗೊತ್ತೊಬ್ಬನ ಫ್ರೆಂಡ್ ಹೇಳ್ತಾನೆ ಇಲ್ಲ ಅವ್ನು ಹೊರ ಮನೆಗೆ ಮೀಟ್ ಮಾಡ್ತೀವಿ ನಿಂತು ಹೋಗುವ ನ್ಯಾಚುರಲ್ ಆಗಿ ಹೇಳ್ತಾನೆ ಸೊ ಅವ್ನು ರಿಚಿ ಫ್ರೆಂಡ್ ಜೈಲಲ್ಲಿ ಜೈಲಲ್ಲಿ ಸುಳ್ಳು ಇಡಬೇಕು ಹೆಂಗಿದ್ರು ರಿಚಿ ಸುತ್ತಾನೆ ಮರ್ಡರ್ ಮಾಡಿರೋ ಬಾಳು ಸ್ಟೋರಿ ಸೊ ಹಂಗಿದ್ದಾಗ ಹೆಂಗ್ ನಂಬತ್ತ ನಂಬರ್ ಮತ್ತೆ ರಿಪೋರ್ಟರ್ನು ಅವಳು ಏನೋ ತೀರಾ ಏನೋ ಇಲ್ಲ ಇದೆ ಇದೆ ಇದೆ ಸಿನಿಮಾ ಎಲ್ಲೂ ನಮ್ಗೆ ಇದ್ ಸರಿ ಇದ್ ಸರಿ ಇದು ಸರಿ ಅಂತ ಹೇಳ್ಕೊಂಡು ತಿರ್ಗಾಡೋದೇ ಅಲ್ಲ ಮತ್ತೆ ನನ್ನ ಪ್ರಕಾರ ಆ ಸಿನಿಮಾ ಮಾರಲ್ ಸೈನ್ಸ್ ಬುಕ್ ಆಗಿರಬಾರ್ದು ಇದೇ ಸರಿ ಕಣಪ್ಪ ಇದು ಹಿಂಗೆ ಅಂತ ನಮ್ಗೊಂದು ಡೆಫಿನೆಟ್ ಫಾರ್ಮ್ ಯಾವ್ದೇ ಆಗ್ಲಿ ನಮ್ ನಾಟಕ ಮಾಡುದ್ರು ನೋಡಿದ್ರು ಫಾರ್ಮ್ ಅಪ್ಪ ಅಂತ ನಮ್ಗೆ ಕೊಟ್ಬಿಟ್ರೆ ನಮಗ ಮಜಾ ಇರಲ್ಲ ಅಲ್ಲಿ ಆಚೆ ಪಾರ್ಕಿಂಗ್ ಬರೋ ತನಕ ಮರ್ತೋಗಿರುತ್ತೆ ಈಗ ಪೀಕೆ ನನ್ಗೆ ಹಂಗೆ ಅನ್ಸಿದು ಪೀಕೆ ಬರ್ತಾ ಬರ್ತಾ ಹೆಂಗ ಅನಿಸ್ಬಿಡ್ತು ಅಂದ್ರೆ ನಾವು ಉಳಿದವರು ಕಂಡಂತೆ ನನ್ಗೆ ಆಚೆ ಬಂದು ಕಾಡಿದೆ ನಾನು ರೋಷನ್ ನೋಡಿದಾಗ ನನ್ ಕಾಡಿದೆ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೆ ಇವಾಗ ನಾನು ಎಲ್ಲಿಗೆ ಹೋಗ್ಬೇಕು ನಂಗೆ ಅದೆಲ್ಲ ತಲೆಗೆ ಬಂದ್ಬಿಡ್ತು ಇಲ್ಲಿ ಎರಡ್ ಎಕ್ಸಿಟ್ ಕಾಣ್ತದೆ ಯಾವ ಎಕ್ಸಿಟ್ ಅಲ್ಲಿ ಬಿಡ್ತಾರೆ ಅಷ್ಟೊಂದ್ ತೀರಾ ಅಲ್ಲೇನೆ ಥಿಯೇಟರ್ ಹಾಲ್ ಎಲ್ಲ ಡಿಲೀಟ್ ಮಾಡಿಬಿಟ್ರೆ ಪರ್ಪಸ್ ಸರ್ವ್ ಆಗಲ್ಲ ಹ್ಮ್ ಇವಾಗ ಪ್ರೊಡಕ್ಟಿವ್ ಸಿನ್ಮಾಗಳು ಇರುತ್ತೆ ಹೌದು ನಾವು ಗೊತ್ತಾಗ್ತಾ ಇರುತ್ತೆ ಹಿಂಗಾದ್ಮೇಲೆ ಹಿಂಗೆ ಆಗುತ್ತೆ ಹಿಂಗಾದ್ಮೇಲೆ ಹಿಂಗೆ ಆಗುತ್ತೆ ಅಂತ ಹಿಂಗಾಗದೇ ಇನ್ನೂ ಒಂದ್ಸರ್ ಹೇಗೆ ಗ್ಲೋರಿಫೈ ಮಾಡ್ತಿಲ್ಲ ಹೇಗೆ ಸಿಂಪ್ಲಿಫೈ ಮಾಡ್ತೇವೆ ಅನ್ನೋದನ್ನು ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತನಕ ಸ್ಟೋರಿ ಏನ್ ಹಿಂಗ ಹೋಗ್ತದೆ ಅಂತ ಗೊತ್ತಾಗಲ್ಲ ಎಲ್ಲದೂ ಕೊನೆ ತಂದಿಡ್ತಾರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ತನಕ ಘಟನೆ ಘಟನೆ ಘಟನೆ ಘಟನೆ ಹೇಳ್ತಾರೆ ಅಷ್ಟೇ ಬರ್ತು ಯಾರು ಏನಾಗಿದೆ ಅಂತ ಏನು ಹೇಳೋದಿಲ್ಲ ಅದೇ ಫಿಫ್ಟೀನ್ ಗೊತ್ತಾಗುತ್ತೆ ಏನು ಎತ್ತ ನಮ್ಗೂನು ಅವಾಗ ಒಂದ್ಚೂರು ಎಲ್ಲ ಹಿಂಗಕ್ಕೆ ಕೂತಿರ್ತಿವಿ ಆಗ ಒಂದ್ಚೂರು ಸೀಟ್ ವರ್ಕೊಳಕೆ ಸಿಗಟ್ಟ ಹುಡುಕ್ತಿವಿ ಮಾಡ್ತೀವಿ ಅಂದ್ರೆ ಅದೇ ಒಂದೊಂದು ಇವೆಂಟ್ ಕಟ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಇವನು ಪ್ರಾಬಲಿ ಇವನು ಇಡೀ ಅಂದ್ರೆ ಫಸ್ಟ್ ಸಿನಿಮಾ ಹಿಂಗ್ ಹಾಕ್ಬಿಟ್ಟು ಸಿನ್ಮಾ ಇಂದ ಬೇಡ್ದಿರೋ ಪಾಲ್ ಪಾರ್ಟ್ಗಳನ್ನ ಇಲ್ಲ ಬೇರೆ ಬೇರೆ ಪಾರ್ಟ್ಗಳನ್ನ ಬಿಚ್ಚಿಟ್ಟಿದಾನೆ ಒಂದು ಹೋಲ್ ಸಮ್ಮಲ್ಲಿ ಹಿಂಗಿಂಗ್ ತೆಗ್ದಿಡೋಂಗೂ ಇದೆ ಮತ್ತೆ ಹೋಲ್ ಸಮ್ಮ ಒಂದು ತಲೆ ಇತ್ತು ಅನ್ಸುತ್ತೆ ಅದಕ್ಕೆ ಬೇಕು ಕರೆಕ್ಟ್ ಆಗಿ ಫಿಟ್ ಮಾಡಿರೋಂಗಿದೆ ಹೌದು ನಡ್ಕೊಂಡೋಗುತ್ತೆ ಮತ್ತೆ ಹಾಡ್ಗಳು ಅಷ್ಟೇ ನಂಗೆ ತೀರಾ ಐ ಹಾಡುಗಳು ನನ್ಗೆ ಯಾವಾಗ ಮೊಂಟಾಜು ನನ್ಗೆ ಹಾಡ್ ಅಂತಿದಂಗೆ ನಾನು ಅಮೆರಿಕಾಗೋ ಮಲೇಷ್ಯಾಗೋ ಇಂಡೋನೇಷ್ಯಾಗೋ ಹೋಗೋದು ಇಷ್ಟ ಆಗಲ್ಲ ನನಗೆ ಹಾಡು ಹೌದು ನಮ್ಮ ಹೌದು ನಮ್ಮ ಇಂಡಿಯನ್ ಸಿನಿಮಾಗಳಿಗೆ ಹಾಡು ಒಂಚೂರು ಬೇಕು ಅನ್ಸುತ್ತೆ ನನಗೆ ಅಲ್ಲ ಹೇಳ್ತೀನಿ ಕೇಳು ಹಾಡು ಏನಕ್ಕೆ ಬೇಕು ಅನ್ನೋದು ಒಂದು ಅಂದರೆ ಈ ಪ್ರಾಬಲಿ ಹಾಡ್ ಇಲ್ಲದೆ ನಾವು ಸಿನ್ಮಾ ನೋಡ್ತೀವಿ ಹಾಡಿಲ್ಲದೆ ನಾವು ಸಿನ್ಮಾ ಮಾಡ್ತೀವಿ ಆದರೆ ಹಾಡು ಬಂದಾಗ ನನಗೆ ಮೊಂಟಾಜಲ್ಲಿ ಹಾಡನ್ನ ಶೂಟ್ ಮಾಡಿಬಿಟ್ಟು ನೀನು ಹಿಂದ್ಗಡೆ ಒಂದು ಹಾಡು ಹೇಳ್ತಿದ್ಯಾಂದ್ರೆ ಅದು ನನಗೇನು ಇದು ಮಾಡೋದಿಲ್ಲ ಅಂದರೆ ನನಗೇನು ಡಿಸ್ಟರ್ಬ್ ಮಾಡಲ್ಲ ಬಿ ಜಿ ಎಮ್ ಹಾಕೋಬಲ್ ಒಂದು ಸ್ವಲ್ಪ ಲಿರಿಕ್ಸ್ ಹಾಕಿರ್ತಾನೆ ಅದು ತೀರಾನು ಏನು ಇದನ್ಸಲ್ಲ ಸೀನ್ ಓವರ್ಲ್ಯಾಪ್ ಮಾಡ್ತೇನೆ ಅನ್ಸಲ್ಲ ಮತ್ತೆ ಕಂಟಿನ್ಯೂಟಿ ಇರುತ್ತೆ ಇಲ್ಲಿ ಅವ್ರೇನೋ ಚುರುಮುರಿ ತಿನ್ ಲವ್ ಆಯ್ತು ಚುರುಮುರಿ ತಿಂತ ಕಲ್ತಿದ್ರೆ ಫೈಟಿಂಗ್ ಆಗ್ತಿದೆ ಅವ್ನೇನೋ ಡಾನ್ಸ್ ಮಾಡ್ತಿದ್ದಾನೆ ಆ ಡಾನ್ಸ್ ಅಲ್ಲಿ ಅಲ್ಲಿ ನೋಡಿಸ್ತಿರೋ ಅಂತ ಡೊಳ್ಳು ಕುಣಿತರ್ತಾನೆ ಆ ಹಿಂದ್ಗಡೆ ಆ ತರ ಹೋಗ್ಬಿಟ್ರೆ ಸ್ವಲ್ಪ ನಮ್ಗೆ ಅಷ್ಟೇ ನನಗೂ ಅಂತೀರ ಹಾಡಿರ್ಬೇಕು ಅಂತ ಅನ್ಸಲ ರಾಮ್ ಗೋಪಾಲ್ ವರ್ಮ ಸಿನಿಮಾಗಳಲ್ಲಿ ಇಲ್ಲ ಕೆಲವೊಂದು ಇಂಗ್ಲೀಷ್ ಸಿನಿಮಾಗಳಲ್ಲಿ ನೋಡ್ತೀನಿ ಹಾಡು ಅಂತ ಕೂತ್ಕೊಂಡು ನೋಡೋದ್ರೆ ಆದ್ರೆ ಇದ್ರಂತೂ ನಂಗೆ ನೀ ಹಾಡು ಅಂದಾಗ ಫ್ಲಾಶ್ ಹೋದೆ ಹಾಡಿತ್ತು ಹೊಲಿವೇಶ ಹಾಕಿದಾಗ ಸೊ ಅದೂ ಅಷ್ಟ ಬ್ಯಾಕ್ ಗ್ರೌಂಡ್ ಹಾಡ್ಬಾರ್ದು ಅದು ಸಖತ್ ಆಗಿದೆ ಎಸ್ಪೆಷಲಿ ಬಾಲು ಕತೆ ಅವ್ನ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದಾಗ ಅದು ಇನ್ನು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅವ್ನ್ ಯಾಕಲ್ಲಿ ಸೈಡ್ ಹೋಗಿ ನಿಂತ್ಕೊಂಡಿದ್ದಾನೆ ನೋಡ್ತಿರ್ತಾನೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ರಿಚಿ ಅವನ ಹೆಸರು ಹಂಗೆ ಅವನ್ ಎಷ್ಟ್ ಲೀಲಾಜವಾಗಿ ಆ ಮಂಗ್ಳೂರ್ ಕನ್ನಡ ಮಾತಾಡ್ತಾನ ಆ ಡೈಲೆಕ್ಟ್ ಮಾತಾಡ್ತಾನ ಇಂಗ್ಲಿಷ್ನು ಕೆಲವೊಂದ್ ಸಿನಲ್ ಅಷ್ಟೇ ಆರಾಮ್ ಕೂಲಾಗಿ ಮಾತಾಡ್ತಾನೆ ಅದು That is is very very important, even though it a ಅದ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ಈವೆನ್ ದೊ ಇಟ್ ಇಸ್ ಅ ವೆರಿ ಮೈನ್ಯೂಟ್ ಥಿಂಗ್ ಫಾರ್ ಫಾರ್ ಅದರ್ ಫಾರ್ ಮಿಟ್ಸ್ ಮೈನ್ಯೂಟ್ ಅಂದ್ರೆ ಇಟ್ ಗ್ಲೋರಿಫೈಸ್ ದಟ್ ಕ್ಯಾರೆಕ್ಟರ್ points of that film ಇಲ್ಲಾಂಗ್ವೇಜ್ ಅಂದಾಗ ಇನ್ಫ್ಯಾಕ್ಟ್ ಪ್ಲಸ್ ಪಾಯಿಂಟ್ಸ್ ಅದೇ ಅದ ಫಿಲ್ ಅದೇ ಎಲ್ಲರೂ actors, ನ್ಯಾಚುರಲ್ ಆಗಿ ಮಾತಾಡ್ತಾರೆ ಬಹುಶಃ ಅಲ್ಲ ಎಷ್ಟೊಂದು ಆಕ್ಟರ್ಸ್ ಅದರಲ್ಲಿ ಎಲ್ಲ ಹೊಸೊಬ್ಬರ ಫ್ರೆಂಡ್ ದಿನೇಶ್ ರೋಲ್ ಮಾಡಿರ್ಬೋದು ಇನ್ನೊಬ್ಬನ ಜೊತೆ ಇರ್ತಾರ ಅವನು ಅಥವಾ ಚಿಕ್ಕ ಹುಡುಗ ಡೆಮೋಕ್ರ ಡೆಮೋಕ್ರೆಸಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಂಗೆ ಒಂದು ಫಸ್ಟ್ ಸೆವೆನ್ ಮಿನಿಟ್ಸ್ ಬಿಟ್ರೆ ಫಿಲ್ದು ಮಿಕ್ಕಿದ್ದೆಲ್ಲ ಪೋರ್ಷನು ತುಂಬ ಇಷ್ಟ ಆಯಿತು ಫಸ್ಟ್ ಸೆವೆನ್ ಮಿನಿಟ್ಸ್ ಯಾಕೆ ಅಂದರೆ ಜರ್ನಲಿಸ್ಟ್ ಆ್ಯಕ್ಟಿಂಗ್ ನಂಗೆ ಒಂದು ಇಷ್ಟ ಆಗಿಲ್ಲ ಎಸ್ಪೆಷಲಿ ಒನ್ ಸಿಂಗ್ ನಂಗೆ ತಕ್ಷಣಕ್ಕೆ ನಾವು ಕೋ ಬರ್ತಿರೋದು ಅವಳೇನೋ ಬರೀತಾ ಇರ್ತಾಳೆ ಬರಿತಿರ್ಬೇಕಂದ್ರೆ ಟೈಮ್ ನೋಡ್ತಾಳೆ ವಾಚ್ ಮನೇಲಿ ಫಸ್ಟ್ ಆಫ್ ಆಲ್ ಯಾಕೆ ವಾಚ್ ಹಾಕೊಂಡಿರ್ತಾಳೆ ಗೊತ್ತಿಲ್ಲ ಬಟ್ ಸ್ಟಿಲ್ ವಾಚ್ ನೋಡಿದಾಗ ಅವಳು ರಿಯಾಕ್ಷನ್ ಇದೆ ಓ ಅಂತ ಹಿಂಗೆಲ್ಲೋ ಹಿಂಗೆ ಅಂತಾಳೆ ಈಗ ನೀವು ಒಬ್ಬನೇ ಅಷ್ಟೊಂದು ಓವರ್ ಆಗಿ ರಿಯಾಕ್ಷನ್ ಕೊಡಬೇಕು ಅಂತ ಏನಿಲ್ಲ ಸೊಲೇ ಬಲಿ ಅದು ಹೌದು ಅದ್ರ ಡೈರೆಕ್ಟರ್ ಗಮನಕ್ಕೂ ಹೋಗಿರ್ಬೇಕು ಅವನು ಸರಿಯಾಗಿ ತಿದ್ದಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಆದ್ರೂ ಒಂಚೂರು ಅಲ್ಲ ಅದು ಡೈರೆಕ್ಟರ್ ಇರ್ಬೋದು ಬಟ್ ಆಕ್ಟರ್ ಗಳು ಅದನ್ನ ಅಷ್ಟಾರು ಕಾಮನ್ ಸೆನ್ಸ್ ಹೌದು ಆ ಪಾರ್ಟ್ ಬಿಟ್ರೆ ಮಿಕ್ಕಿದು ಬಹಳ ತುಂಬಾ ನ್ಯಾಚುರಲ್ ಆಗಿ ಮಾತಾಡಿದ್ರು ಯಾಕಂದ್ರೆ ಬಹುಶಃ ಎಲ್ಲರೂ ಆ ಕಡೆಯವ್ರೆ ಅಂತ ಅನ್ಕೋತಿರ್ತೀವಿ ಕಿಶೋರ್ ಬಂದಾಗ ಅವನು ಸೊ ಹಂಗಾಗಿ ಅವ್ನಿಗೆ ಪ್ರಾಬ್ಲಮ್ ಸದ್ಯ ಅವ್ನಿಗೆ ಫೋರ್ಸ್ ಮಾಡ್ಸಿಲ್ಲ ನೀ ಇದೇ ತರದ್ ಮಾಡ್ತಾ ಮಾತಾಡುವ ತಾರಾ ತಗೊಂಡ್ರು ಕೂಡ ಅವಳು ಅದು ತುಂಬಾ ಅನ್ಯಾಚುರಲ್ ಅಂತ ಏನು ಅನ್ಸಲ್ಲ ಅನ್ಸಲ್ಲ ಆ ಕಡೆ ಕನ್ನಡ ಅಥವಾ ತುಳು ಮಾತಾಡ್ಬೇಕಂದ್ರೆ ನಾವ್ ಯಾರ್ಟ್ ಮಾಡ್ತಿವಿ ಏನಕ್ಕೆ ಮಾಡ್ತಿವಿ ಅಂತ ನಿಜವ್ ಡೈರೆಕ್ಟರ್ ಗೊತ್ತಿರಬೇಕು ಇಲ್ಲಾಂದ್ರೆ ಆ ಕಾಸ್ಟಿಂಗ್ ಸರಿ ಹೋಗಿಲ್ಲ ಅಂದ್ರೆ ಎಂತ ಒಳ್ಳೆ ಕ್ಯಾರೆಕ್ಟರ್ ಆದ್ರೂ ಸ್ವಲ್ಪ ಚಾನ್ಸ್ ಇರುತ್ತೆ ಮಲ್ಪೆ ಅಂತ ರೀಜನ್ ಇದ್ದಾಗ ನೀವು ಇಲ್ಲಿ ಯಾವ ಮೈಸೂರು ಕನ್ನಡ ಅಥವಾ ಮಂಗಳೂರು ಅಥವಾ ಚಾಮ್ರಾಜನಗರದವ್ರ ತೆಗೆದು ಹಾಕ್ಬಿಟ್ರೆ ಅದೇ ಎಷ್ಟು ವರ್ಷ ಆಗಿರತ್ತೆ ಎಷ್ಟು ಆಕ್ವಾರ್ಡ್ ಆಗಿರತ್ತೆ ಅಂದ್ರೆ ಅದು ಕೇಳಕ್ಕಾಗಲ್ಲ ಎಷ್ಟೊಂದು ಮಾಡಿದರೆ ಎಸ್ಪೆಷಲಿ ಹುಬ್ಳಿ ಧಾರವಾಡ ಮಾತಾಡ್ಬೇಕಂದ್ರೆ ಅದೇ ಪ್ಲಸ್ ಪಾಯಿಂಟ್ ಸ್ಕ್ರೀನ್ ಪ್ಲೇ ಅಂತಾನೆ ಅನ್ಕೊಂಡಾಗ ಸ್ಕ್ರೀನ್ ಪ್ಲೇಗೋಸ್ಕರ ನಾವೆಲ್ಲ ಮಾತಾಡ್ಬೇಕ ಅಥವಾ ಬರೀ ಯಾಕಂದ್ರೆ ಪ್ಲಸ್ ಪಾಯಿಂಟ್ ಅದೊಂದೇನಾ ಪ್ರತಿ ಸರಿ ಒಂದ್ ಕಾಗ ಒಂದು ಎಷ್ಟೊಂದ್ರೆ ಕಾಗ ನೋಡ್ತಿದ ಅಂತ ಯೋಚನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದ್ ರೀತಿ ಹೊಳಿಯುತ್ತೆ ಕೆಲವೊಂದು ಕತೆಗಳಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ನಿಮ್ ಕತೆ ಓಪನ್ ಆಗುತ್ತೆ ಕೂಡ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಈ ಕತೆ ಪ್ಲಾಟ್ ಓಪನ್ ಆಗುತ್ತೆ ನಿನ್ಗೆ ಇಲ್ಲಿ ಎಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತೀಯ ಓಪನ್ ಆಗುತ್ತೆ ಯಾಕಂದ್ರೆ ಅವಳು ಯಾವಾಗ ಅವಳ್ದೆಲ್ಲ ಬರೀತಾಳ ಸಿನ್ಮಾ ಪ್ರಕಾರ ಕತೆಲ್ ಓಪನ್ ಆಯಿತು ಅಂತ ಕತೆ ಓಪನ್ ಲಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ಮತ್ತೆ ನಿನ್ಗೆ ಆ ಕತೆ ಓಪನ್ ಆಗೋದು ನೀನು ಅಲ್ಲಿ ಎಷ್ಟು ಚೆನ್ನಾಗಿ ಅಂದ್ರೆ ಇವಾಗ ಯಾರ್ಯಾರ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಿರ್ತಿವಿ ಅಲ್ಲ ಒಂದೊಂದು ಒಂದೊಂದು ಕಥೆಗಳು ಆ ಕಡೆ ಒಂದ್ ಕತೆ ಓಪನ್ ಆಗುತ್ತೆ ಇನ್ನೊಂದ್ ಕಡೆ ಇನ್ನೊಂದು ಕತೆ ಓಪನ್ ಆಗುತ್ತೆ ಹಾಕ್ತಿವಿ ಇವನ್ಗೆ ಎರಡ್ ಡೈಲಾಗ್ ಇದಾರೆ ಅಂತ ಅವನ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಈಗ ನಮ್ಮಂಥವಿಲ್ಲ ಸಿನ್ಮಾ ನೋಡೋಂಥ ಸಿನ್ಮಾ ಹೋಗ್ ಗಮನ ಗಮನ ನೋಡೋ ಗಮನ ಕೊಟ್ಟಿರ್ತಾರೆ ಸೊ ಇಲ್ಲಿ ನೀನು ಹೇಳ್ದಂಗೆ ಅವನು ಅದೇನೇ ಕಣ ಇವಾಗ ಅವನು ಒಂದು ಸಿನಿಮಾಗೇನು ಬೇಕು ಒಂದು ಸ್ಟ್ರಾಂಗ್ ಎಲಿಮೆಂಟ್ ಒಂದು ಕತೆ ಬೇಕು ಆ ಕತೆಗ ನಾನು ಯಾವ ರೀತಿ ಹೇಳ್ಕೊಂಡು ಹೋಗ್ತೀನಿ ನನ್ನ ರೀತಿ ಹೇಳ್ಕೊಂಡು ಹೋಗ್ತೀನಿ ಇವನು ಅವ್ನ ರೀತೀಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಅವನಿಗೆ ಗೊತ್ತು ನಾನು ಈ ಮೀಡಿಯಮಲ್ಲಿ ನಾನು ಹೇಳಬೇಕು ಅಂತ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ಸೊ ಆ ಮೀಡಿಯಮಲ್ಲಿ ಅವ್ನು ಸ್ಟ್ರಾಂಗ್ ಆಗಿಬಿಟ್ಟಾಗ ಅವನೇನು ಮಾಡ್ತಾನೆ ಆಟೋಮೆಟಿಕಲಿ ಅವನು ಬೇರೆ ಯಾವ್ದಾವುದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಕಾನ್ಸಂಟ್ರೇಟ್ ಮಾಡಕ್ ನನ್ನ ಪ್ರಕಾರ ಇವಂತ ಗೊತ್ತಿಲ್ಲ ನಂದು ಉಳಿದವರು ಕಂಡಂತ ಓಕೆ ಫೈನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಸಿಂಡ್ ಸಿನಿಮಾ ಯಾಕಂದ್ರೆ ನನ್ ಸಿನಿಮಾ ಕಂಟಿನ್ಯೂಟಿ ಇಲ್ಲದೆ ಹೋದ್ರು ಆ ಡೈರೆಕ್ಷನ್ ತಲೆ ಕಂಟಿನ್ಯೂಟಿ ಏನಿದೆ ಈ ತರ ಯೋಚನೆ ಮಾಡೋದು ಒಂದು ಎಂತ ಚೆನ್ನಾಗಿದೆ ಎಂತ ಅಮೇಸಿಂಗ್ ಎಷ್ಟು ನ್ಯಾಚುರಲ್ ಆಕ್ಟರ್ ಅಂದ್ರೆ ಇಡೀ ಫಿಲ್ ಅವನೇ ಕ್ಯಾರಿ ಮಾಡಿದ್ರು ಒಂದೊಂದ್ ಸಣ್ಣ ಸೀನ್ ಈಗ ಹೇಳ್ತಿರ್ಬೇಕು ನಂಗೆ ನಮ್ಕೋ ಬಂದ್ ಫ್ರೆಂಡ್ ಸಾಯಿಸ್ತಾನೆ ಫುಲ್ ಕಾಮಿಕಲ್ ಟೋನ್ ಹೇಳ್ಬೇಕು ಕನ್ನಡ ತೆಗಿತಾನೆ ತೆಗೆದ್ ಸಫರ್ ಮಾಡಿದ್ ತಗೋಳಕ್ಸ್ ಅಷ್ಟೇ ಅದನ್ನೇ ಅಷ್ಟ್ ಸುಲಭವಾಗಿ ಅವನು ಎಮೋಷನ್ ಈ ಎಮೋಷನ್ ತೋರಿಸ್ಬಿಟ್ಟಾಗ ಚೆನ್ನಾಗಿ ಡಬ್ ಮಾಡಿಸ್ಬಿಟ್ಟಿದ್ರೆ ಏನಾಗ್ತದೆ ಅದು ಅಷ್ಟೇ ಕೊನೆಯ ಸೀನಲ್ಲೂ ಅಷ್ಟೇ ತಿರ್ಗಾ ಇವನು ಕಿಶೋರ್ ಇವ್ನ ಶೂಟ್ ಮಾಡಿದಾಗ ಇವನ್ ತಕ್ಷಣ ಸ್ಟೋರಿ ೂಶನ್ ಆಗ್ತಿದೋ ಅಷ್ಟೇ ಆ ಕನ್ಫ್ಯೂಷನ್ ಎತ್ಕೊಳ್ಳುತ್ತೆ ಇವ್ನ ಯಾಕೆ ನಂಗೆ ಯಾಕೆಂದ್ರೆ ಕಿಶೋರ್ ರೀಸನ್ ಇರಲ್ಲ ಮತ್ತೆ ಇನ್ನೊಂದು ಹೌದು ನೀನು ಇದು ಒಳ್ಳೆ ಪಾಯಿಂಟು ಜನ್ಗಳನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಅಂದ್ರೆ ಜನ್ಗಳ ಸುಮ್ಮನೆ ತಲೆ ಕೆಡಿಸ್ಬೇಕು ಇಲ್ಲ ಕನ್ಫ್ಯೂಸ್ ಮಾಡಿಸ್ಬೇಕು ಅಂತ ಈ ಸಿನಿಮಾ ಮಾಡಿಲ್ಲ ಅನಿಸ್ತು ನನಗೆ ಹಂಗೆ ಲೂಸಿ ಅದರಲ್ಲಿ ಒಂದು ಸ್ವಲ್ಪ ಎಲಿಮೆಂಟ್ ಗಳು ಕಾಣಿಸೋದು ಅನ್ಸುತ್ತು ಆದ್ರೆ ಉಳಿದವರು ಕಂಡು ಮಚ್ ನ್ಯಾಚುರಲಿ ಅವ್ನ್ ಸೆಕೆಂಡ್ ಸಿನಿಮಾ ಎಕ್ಸೈಟಿಂಗ್ ಅಂಡ್ ವಾಟ್ ನನ್ ಇನ್ನು ಜಾಸ್ತಿರೋ ಕ್ವಶನ್ ಗಳಿಗೆ ಅವ್ನ್ ಸೆಕೆಂಡ್ ಸಿನ್ಮಾ ಆನ್ಸರ್ ಮಾಡಬಹುದು ಈಗ ಇನ್ಫ್ಯಾಕ್ಟ್ ಇನ್ನೊಂದು ಇನ್ಸ್ಪಿರೇಷನ್ ಬಗ್ಗೆ ಹೇಳಿದಾಗ ನಂಗೆ ಇನ್ಸ್ಪೈರ್ ಆಗಿರ್ಬೋದು ಅಂತ ಅನ್ಸೋತಿಲ್ಲ ಕರೆಕ್ಟ್ ರಾನ್ ಅವನು ಹುಲಿ ತರ ಕೂಗು ಅಂತ ಹೇಳ್ತಾನ ಅವ್ನಿಗೆ ಬಾಲೂಗೆ ಅಷ್ಟ ನಂಗದು ತಕ್ಷಣಕ್ಕೆ ನಾಪಕ ಮುಂದಿದೆ ಯಾವ್ದ್ರೆ ಕಮ್ಮಿನೆ ಸೀನು ಅಲ್ಲಿ ಅವನು ಇಬ್ರು ಇನ್ಸ್ಪೆಕ್ಟರ್ ಲೀಲೆ ಲೋಬೋ ಅವ್ರು ಹೋಗಿ ಅವನು ಏರ್ಪೋರ್ಟ್ ಗಿಟಾರ್ ತಗೊಂಡ್ಬಂದಿರ್ತಾನೋ ಅವನು ಡಾಗಿ ಬನ್ನ ಚಾತಾವ್ ಉನ್ಕಾಂತೇಳು ಅಂತ ಒಂದ್ ಸ್ವಲ್ಪ ಹಂಗೆ ಇದೆ ಒಂಚೂರು ಇವನು ಅದೇ ತರ ಇವನು ಹುಲಿ ತರ ಗರ್ಜನೆ ಮಾಡು ಅಂತ ಹೇಳ್ತಾನೆ ಇವನು ಒಂಥರ ಫುಲ್ ಮೆತ್ ಮೆತ್ತಿಗೆ ಹೇಳ್ತಾನೆ ಸೊ ಇರಬಹುದು ಇರಬಹುದು ಸಿಂಗ್ ಬಂದ್ ನಿಂಗೆ ಅದು ಇರ್ಲೇಬೇಕು ಅಂತ ನೀನ್ ಹೇಳ್ದಂಗ್ ಬಂದ್ ಹೋಗಿರ್ಬೋದು ಆದ್ರೆ ನನ್ಗೆ ನನ್ಗದ್ ಬರ್ಲಿಲ್ಲ ನಂತರೇಬೇಕು ಅಂತ ಮತ್ತೆ ಇನ್ನೊಂದೇನ್ ಗೊಂತರಮ್ಮನ್ನೇ ಏನಕ್ಕೆ ಅಂತ ಇದ್ ಅಂತ ಹೇಳಿದ್ರೆ ನಾನು ಇವನು ಬೇಸ್ಮೆಂಟ್ ರೋಷಮನ್ ಸ್ಟೈಲ್ ಐ ಮೀನ್ ಲೈಕ್ ರೋಷಾಮನ್ ಯಾವ ರೀತಿ ನರೇಶನ್ ಇದೆ ಇಡೀ ಸಿನಿಮಾ ನರೇಶನ್ ಅವಳು ಇವಳು ನರೇಶನ್ ಸಿನಿಮಾ ನರೇಟ್ ಮಾಡುತ್ತೆ ನಮ್ಗ್ ಆ ಸಿನಿಮಾ ನರೇಷನ್ ಇದೆ ಆ ಸ್ಟೈಲಲ್ಲಿ ಇದೆ ಅವನು ಕಟ್ಕೊಂಡು ನಂಗ್ ಹೇಳಿದ ಅವ್ನು ಎಂಡಿನ್ ಶುರು ಆಗುತ್ತೆ ನಂಗೆ ಮೊಮೆಂಟಾಗ್ ನಾಪ್ಕೋ ಬರುತ್ತೆ ಕತೆ ಸೇಮ್ ಇದ್ರು ಹೌದಾಯ್ರು ಅದನ್ನ ಕಂಪೇರ್ ಮಾಡೋಣ ಅಂತ ನಮ್ಗೆ ನಮ್ ತಲೆಗೆ ಅನ್ಸಾ ಬಿಡಲ್ಲ ಈಗ ಅದೇ ಹೇಳಿದಾಗ ಇನ್ಸ್ಪೈರ್ ಆಗ್ತಾರೆ ಕೆಲವರು ಟ್ರೂ ರೋಮ್ಯಾನ್ಸ್ ವಿಶಾಲ್ ಬರದ ಇನ್ಸ್ಪೈರ್ ಕಮ್ಮಿನೇ ಮಾಡದ ಅದೊಂದು ಆಮೇಲೆ ಇನ್ನೊಂದ್ ಸೀನ್ ಯಾವ್ದು ಗೊತ್ತಾ ಟ್ರೂ ರೋಮ್ಯಾನ್ಸ್ ಅಲ್ಲಿ ಅವ್ರ ಅಪ್ಪನ್ ಸಾಯಿಸ್ತಾರೆ ಇದ್ರಲ್ಲಿ ಒಂದ್ ಫ್ರೆಂಡ್ ಅನ್ ಸಾಯಿಸ್ತಾರೆ ಅವಣ್ಣ ತಗೊಂಡ್ ಬರ್ತೀನಿ ಅಂತ ಬರ್ತಾ ಅದಿದೆ ಅದ್ರಲ್ಲಿ ಇನ್ಸ್ಪೈರ್ ಮಾಡ್ಬಿಟ್ಟು ಇಂತ ಒಳ್ಳೆ ಸಿನಿಮಾ ಕೊಡ್ಬೋದಾ ಹಂಗಾರ್ ಎಲ್ಲರೂ ಇನ್ಸ್ಪೈರ್ ಆಗ್ರಪ್ಪ ಎಲ್ಲರೂ ಎಲ್ಲರು ಇನ್ಸ್ಪೈರ್ ಆಗಿ ನನ್ಗೆಲ್ಲ ನಮ್ಗೆನಪ್ಪ ನನ್ನ ಉದ್ದೇಶ ಒಳ್ಳೆ ಸಿನಿಮಾ ನೋಡ್ಬೇಕು ಅಂತ ನೀನ್ ಯಾರಿಂದ ಇನ್ಸ್ಪೈರ್ ಆಗ್ತಿಯಾ ನೀನ್ ಹೆಂಗ ಏನ್ ಆಗ್ತಿಯಾ ನೀನು ಡಿಟ್ಟೋ ಇಡಿಸ್ತೀಯಾ ಗೊತ್ತಿಲ್ಲ ಇನ್ಸ್ಪೈರ್ ಆಗಿದ್ಯಾ ಚೆನ್ನಾಗಿ ಮಾಡ್ಕೊಟ್ ಅದ್ರಲ್ಲಿ ಮತ್ತೆ ಇನ್ನೊಂದ್ ಗೊತ್ತ ಅವನ್ ಅದೇ ನಾನು ಹೇಳಿದ್ನಲ್ಲ ರಕ್ಷಿತ್ ಶೆಟ್ಟಿ ಚೆನ್ನಾಗಿ ಗೊತ್ತೆ ರೋಶ್ ಮಾತಾಡ್ತಾರೆ ಮಮೆಂಟೋ ಮಾತಾಡ್ತಾರೆ ಅದೇ ಕಣ ಕೊಬ್ಬಿದೆ ಅವ್ನ್ ನಾನು ತಿಳ್ಕೊಂಡಿದ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇದೆ اِنَّا لِجَةَ اِلَّا لِجَةَ